श्रीगुरभ्यो नम हरी ओ श्रीगणेशा नम डाटर कृष्णमूर्तिशास्त्री दबे पुणच शंकराचार्य मनीषापंचक ನೋ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಧಾರಯಣ ಸೂತ್ರಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃಸ್ಮೃತಿಪುರಲರುಲವತ್ಪಾದ ಶಂಕರ ಲೋಕಶಂಕರ ಶ್ರೀ ಶ್ರೀ ಸಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದತರಗಳಲ್ಲಿ ಶರಣಾಗುತ್ತಾ ಡಾಕ್ಟರ್ ವಿದ್ವಾನ್ ಕೆ ಜಿ ಸುಬ್ರಹ ಪದತರಗಳಲ್ಲಿ ಶರಣಾಗುತ್ತಾ ಸ್ವಾಮಿ ಚಿನ್ಮಯಾನಂದರ ಸ್ವಾಮಿ ಬ್ರಹ್ಮಾನಂದರ ಶರಣಾರ್ವಿಂದಗಳಲ್ಲಿ ಶರಣಾಗುತ್ತಾ ಅಲ್ಲ ಸದ್ಗುರುಗುರು ಪರಂಪರೆಯನ್ನು ಶರಂಪರೆಯನ್ನು ಶರಣ ಹೊಂದುತ್ತಾ ಮನೀಷಾಪಂಚಕಂ ಸತ್ಯಾಚಾರ್ಯ ಗಮನೆ ಕದಾಚಿನ್ ಮುಕ್ತಿದಾಯಕ ಕಾಶೀ ಕ್ಷೇತ್ರ ಪ್ರತಿ ಸಹ ಗೌರ್ಯ ಮಾರ್ಗೇ ಶಂಕರ ಅಂತ್ಯವೇಶಧರ ದೃಷ್ಟ್ ಗೇತಿ ಶಂಕರ ಸೋಪಿ ಚಾಂಡಾಲಸ್ತಃ ಪ್ರಾಹ ಶಂಕರ ಮುಕ್ತಿ ಕಾಶೀಕ್ಷೇತ್ರ ಪ್ರತಿ ಮುಕ್ತಿಯನ್ನು ದಯಪಾಲಿಸ್ತಕ್ಕಂತಹ ಪವಿತ್ರವಾದ ಕಾಶಿ ಕ್ಷೇತ್ರದ ಕಡೆಗೆ ಕದಾಚೀತ್ ಒಂದು ಸಲ ಯಾವಾಗಲೋ ಒಮ್ಮೆ ಕದಾ ಅಂದರೆ ಯಾವಾಗ ಅಂತೇಳಿ ಕದಾಚೀತ್ ಅಂದರೆ ಯಾವಾಗಲೋ ಒಮ್ಮೆ ಸತ್ಯಾಚಾರ್ಯ ಗಮನೀ ಶ್ರೀಮತ್ ಶಂಕರ ಭಗವತ್ಪಾದರು ಹೋಗುತ್ತಿರಲಾಗಿ ಗಮಿಸುತ್ತಿರಲಾಗಿ ವಿಜಯಾಚಾರ್ಯರು ಅಂತ ಸತ್ಯಾಚಾರ್ಯರು ಅಂದರೆ ಮಿಥ್ಯಾಚಾರ್ಯರಲ್ಲ ಅಂತ ಹ್ಞೂ ಅಂದರೆ ಬ್ರಹ್ಮಸತ್ಯ ಅಂತೇಳಿ ಹೇಳಿದಂಥವ್ರು ಜಗನ್ಮಿಥ್ಯ ಅಂತೇಳಿ ಗಮನವಾಗ್ತಾ ಇರಲಾಗಿ ಕಾಶಿಯ ಕಾಶಿ ಕ್ಷೇತ್ರಂ ಪ್ರತಿ ಮುಕ್ತಿದಾಯಕಂ ಕಾಶಿ ಕ್ಷೇತ್ರಂ ಪ್ರತಿ ಗೌರ್ಯಾ ಸಹ ಮಾರ್ಗೇ ತು ಶಂಕರಂ ಅಂತ್ಯವೇಷಧರ ದೃಷ್ಟ್ ದಾರಿಯಲ್ಲಿ ಅಂತ್ಯವೇಶಧರ ಚಾಂಡಾಲಂತೆ ಅಂತ್ಯಜ ಅಂತ್ಯ ಕೊನೆಯ ಅಂತೇಳಿ ಚಾಂಡಾಲ ಅಂತೇಳಿ ಹೇಳೋದು ಅರ್ಥದಲ್ಲಿ ಅಂದರೆ ಶ್ವಚ ಅಂತಲೂ ಹೇಳ್ತಾರೆ ಅಂದರೆ ಶ್ವಚ ಅಂದರೆ ನ್ಯಾಯಮಾಂಸವನ್ನು ತಿನ್ನುವ ಅರ್ಥ ಅಂತಹ ಮತ್ತು ಶವವನ್ನು ಸುಡತಕ್ಕಂಥವ್ರು ಚಾಂಡಾಲ್ರು ಅಂಥೇಳಿ ಮೊದಲೆಲ್ಲ ಸ್ಮಶಾನದಲ್ಲಿ ಅಂತಹ ಚಾಂಡಾಲ್ನಂತೆ ವೇಷ ತೊಟ್ಟಿದ್ದಂತಹ ಗೌರಿ ಸಹಿತನಾದ ಭಗವಾನ್ ಶ್ರೀ ಶಿವನನ್ನು ನೋಡಿ ಗಚ್ಚ ಗಚ್ಚೇತಿ ಚ ಅಬ್ರವೀತ್ ಶಂಕರಾಚಾರ್ಯರು ಎಲೆ ಅತ್ತನಡಿ ದೂರಸರಿ ಅಂತೇಳಿ ನೋಡಿದರು ಆಗ ಭಗವಾನ್ ಶಿವನು ಚ ಸಹ ಶಿವನು ಕೂಡ ಚಾಂಡಾಲ ಚಾಂಡಾಲ ರೂಪದಲ್ಲಿದ್ದ ಶಿವನು ತಮ್ಮ ಶಂಕರಾಚಾರ್ಯ ಆ ಕುರಿತು ಪುನಃ ಪ್ರಾಹ ಶಂಕರ ಶ್ರೀ ಶಂಕರಾಚಾರ್ಯನ ಕುರಿತು ಈ ರೀತಿ ಪ್ರಶ್ನಿಸ್ತಾರೆ ಆ ರೀತಿ ಹೇಳಿದ್ದಕ್ಕೆ ಎಲೆ ಅತ್ತನಡಿ ದೂರಸರಿ ಅಂತೇಳಿ ಹೇಳಿದ್ದಕ್ಕೆ ಪ್ರತಿಯಾಗಿ ಚಾಂಡಾಲ ರೂಪದಲ್ಲಿದ್ದ ಶಿವ ಶಂಕರಾಚಾರ್ಯನ್ನು ಪ್ರಶ್ನಿಸ್ತಾನೆ ಏನು अथवा चैतन्यमेव अन्नमथवा चैतन्यमें चैतनियाजबर दूरीकर्ंछसी किं ब्रूहि गच्छे ಅನ್ನಮಯದ ಅನ್ನಮಯಮ ಅಥವಾ ದ್ವಿಜವರ ಅಂದರೆ ಬ್ರಹ್ಮೋಪದೇಶವನ್ನು ಪಡೆದ ದ್ವಿಜರಲ್ಲಿ ಶ್ರೇಷ್ಠನಾಧವನೇ ಗಚ್ಚ ಗೀ ಬ್ರೂಹಿ ಎನ್ನುವ ಮೂಲಕ ನೀನು ಗಚ್ಚ ಗೂಲಕ ಹೋಗು ಹೋಗು ಎನ್ನುವ ಮೂಲಕ ನೀನು ಅನ್ನಮಯತ್ ಅನ್ನಮಯಂ ಅಥವಾ ಚೈತನ್ಯಂ ಇವ ಚೈತನ್ಯ ಏನು ಹೇಳ್ತಾ ಇದೆಯಾ ನೀನು ಅನ್ನದಿಂದ ನಿರ್ಮಿತವಾದ ಅನ್ನಮಯವಾದ ಈ ಜಡದೇಹವನ್ನು ಅದೇ ರೀತಿ ಅನ್ನವಿಕಾರವಾದ ನಿನ್ನ ಜಡ ಶರೀರದಿಂದ ದೂರ ಸರಿಯಲು ಹೇಳ್ತಾ ಇದ್ದೀಯಾ ಅಥವಾ ನನ್ನಲ್ಲಿರುವ ಸರ್ವವ್ಯಾಪಿಯಾದ ಶುದ್ಧ ಚೈತನ್ಯವನ್ನು ನಿನ್ನಲ್ಲಿರುವ ಅದೇ ಶುದ್ಧ ಚೈತನ್ಯದಿಂದ ದೂರ ಹೋಗಲು ಇಚ್ಛಿಸ್ತಾ ಇದೆಯಾ ಯಾವುದೇ ನನ್ನ ದೂರ ಹೋಗಲಿಕ್ಕೆ ಹೇಳಿದ್ದು ಅಂಥೇಳಿ ಪ್ರಶ್ನೆ ಮಾಡ್ತಾನೆ ಈ ಚಾಂಡ ರೂಪದಲ್ಲಿ ಶಿವ ಅನ್ನಮಯವಾದ ಶರೀರ ನನ್ನದು ಅನ್ನಮಯವಾದ ನಿನ್ನ ಶರೀರ ಈ ಅನ್ನಮಯ ಶರೀರವನ್ನು ನಿನ್ನ ಅನ್ನಮಯ ಶರೀರದಿಂದ ದೂರ ಸರಿಲಿಕ್ಕೆ ಹೇಳ್ತಾ ಇದೀಯಾ ಅಥವಾ ಅನ್ನಮಯ ಅಥವಾ ಅನ್ನವಿಕಾರವಾದಂತಹ ಶರೀರ ಅಥವಾ ನನ್ನಲ್ಲಿರುವ ಸರ್ವ್ ಚೈತನ್ಯ ಸರ್ವವ್ಯಾಪ ಶುದ್ಧ ಚೈತನ್ಯವನ್ನು ನಿನ್ನಲ್ಲಿರುವ ಅದೇ ಚೈತನ್ಯದಿಂದ ದೂರ ಹೋಗಲಿಕ್ಕೆ ಹೇಳ್ತಾ ಇದೆಯಾ ಕಂ ಗಂಗಾಂಬುನಿಬಿಂಬಿಮಣೌ ಚಾಂಡಾಳವಾಟೀಪೇ ಚಾಂತರಸ್ತಿ ಕಾಂಚನ ಘಟೀ ಮೃತ್ಯುಂಭಯೋರ್ವಾಂಬ ಪ್ರತ್ಯು ನಿ ಪ್ರತ್ಯು ನಿಸಾನಂದೋಧ ವಿಪ್ರೋಜ ಶಪಚೋಯಂತ್ಯ ಮಹಾನ್ ಕೋಯಂ ವಿಭೇದ ಭ್ರಮಃ ಪಾಪನಾಶಿನಿಯಾದ ಗಂಗಾನದಿಲ್ಲಿ ಪ್ರತಿಬಿಂಬಿತವಾದಿರಳ್ಳಿ ಸೂರ್ಯನಲ್ಲಿ ಗಂಗಾ ಅಂಬುನಿಬಿ ಅಂಬರಮಣ ಅಂಬರ ಅಂಬರರಮಣ ಸೂರ್ಯ ಆಕಾಶದ ಪತಿ ಗಂಗಾ ಜಲದಲ್ಲಿ ಪ್ರತಿಬಿಂಬಿತವಾದ ಸೂರ್ಯನಲ್ಲಿ ಚಾಂಡಾಲ ವಾಟೀ ಪಯ ಹಾಗೂ ಅಂತ್ಯಜರ ಮನೆಯಲ್ಲಿ ಚಾಂಡಾಲ ವಾಟಿ ಅವರ ಗೃಹ ಅವರ ಮನೆ ಮನೆಯ ಬಳಿಯಲ್ಲಿ ಹರಿಯುತ್ತಾ ಇರತಕ್ಕಂತಹ ಪಯ ಕೊಳಕು ನೀರಿನಲ್ಲಿ ಪ್ರತಿಬಿಂಬಿಸಲ್ಪಟ್ಟ ಸೂರ್ಯನಲ್ಲಿ ಏನಾದರೂ ವ್ಯತ್ಯಾಸ ಇದೆಯೇ ಸೂರ್ಯ ಒಬ್ಬನೇ ಅಲ್ವಾ ಪ್ರತಿಬಿಂಬ ಬೇರೆ ಬೇರೆ ಇರಬಹುದು ಸ್ವಲ್ಪ ಸ್ಪಷ್ಟವಾಗಿ ಕಾಣ್ಬೋದು ಶುದ್ಧ ನೀರಿನಲ್ಲಿ ಆದರೆ ಕೊಳಕು ನೀರಿನಲ್ಲಿ ಆದರೆ ಸ್ಪಷ್ಟವಾಗಿ ಕಾಣಲಿಕ್ಕಿಲ್ಲ ಆದರೆ ಆ ಪ್ರತಿಬಿಂಬಿಸಲ್ಪಟ್ಟಿರತಕ್ಕಂತಹ ಸೂರ್ಯ ಯಾವುದಿದ್ದಾನೆ ಯಾವ ಯಾವನಿದ್ದಾನೆ ಅವನಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ ಅಂದರೆ ಶರೀರ ವ್ಯತ್ಯಾಸ ಇರ್ಬೋದು ಚಾಂಡಾಲಿನ ಶರೀರ ಇರ್ಬೋದು ಒಬ್ಬರದು ದ್ವಿಜ ಶ್ರೇಷ್ಠರ ಶರೀರ ಇರ್ಬೋದು ಆದರೆ ಎರಡನ್ನೂ ಜೀವ ಸಜೀವವಾಗಿ ಇಟ್ಟಿರ್ತಕ್ಕಂತಹ ಯಾವ ಆತ್ಮಶಕ್ತಿ ಶುದ್ಧ ಚೈತನ್ಯ ಇದೆಯೋ ಅದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ ಪೂರೆ ಕಾಂಚನ ಘಟಿ ಕಾಂಚನಘಟೀ ಮೃತ್ಯುಂಭಯೋರ್ವಾಂಬರೆ ಅದೇ ರೀತಿ ಬಂಗಾರದ ಕಲಶದೊಳಗೆ ಘಟಿ ಅಂತರಂ ಅಸ್ತಿ ಅಥವಾ ಕಾಂಚನ ಮತ್ತು ಘಟಿ ಅಂದರೆ ಮಡಿಕೆ ಬಂಗಾರದ ಕಲಶದೊಳಗೆ ಅಥವಾ ಮಣ್ಣಿನ ಮಡಿಕೆಯೊಳಗೆ ಇರುವಂತಹ ಆಕಾಶ ಯಾವುದಿದೆ ಪೂರೆ ಚ ಅಂತರಂ ಅಸ್ತಿ ಕಾಂಚನ ಘಟಿ ಅದರನ್ನು ಪೂರ್ಣ ತುಂಬುತ್ತಾ ಇರ್ತಕ್ಕಂಥ ಆಕಾಶ ಯಾವುದಿದೆ ಪೂರ್ಣ ಮಾಡ್ತಾ ಇರ್ತಕ್ಕಂಥದ್ದು ಆ ಆಕಾಶ ಸ್ವರೂಪದಲ್ಲಿ ಏನಾದರೂ ಭೇದ ಉಂಟಾ ಬಂಗಾರದ ಕಳಶ ಇರ್ಬೋದು ಮಣ್ಣಿನ ಮಡಿಕೆ ಇರ್ಬೋದು ಅದರೊಳಗಿರುವ ಖಾಲಿ ಅವಕಾಶ ಜಾಗ ಆಕಾಶ ಅದರಲ್ಲಿ ವ್ಯತ್ಯಾಸ ಉಂಟ ಅದರ ಗುಣದಲ್ಲಿ ಆಮೇಲೆ ಮೃತ್ಯುಂಭಯೋರ್ವಾಂಬರೇ ಅಲೆಗಳಿಲ್ಲದಂತಹ ಆನಂದ ಸಾಗರವಾದ ಹಾಗೂ ಪ್ರಜ್ಞಾ ಸ್ವರೂಪದಲ್ಲಿ ಪ್ರಜ್ಞಾ ಸ್ವರೂಪವಾದಂಥ ಅಂತರಾತ್ಮನಲ್ಲಿ ಇವನು ವೇದಾಧ್ಯಾಯ ಬ್ರಾಹ್ಮಣ ಇವನು ನಾಯಿ ಮಾಂಸ ಭಕ್ಷಕನಾದ ಚಾಂಡಾಲ ಎನ್ನುವಂಥ ಭ್ರಾಂತಿಯಿಂದ ಉಂಟಾಗಿರುವ ಈ ಭೇದವು ಹೇಗಿರಲು ಸಾಧ್ಯ ಅಂತೇಳಿ ಪ್ರಶ್ನೆ ಮಾಡ್ತಾನೆ ಅಂತಹ ಪ್ರಜ್ಞಾ ಸ್ವರೂಪದ ಅಂತರಾತ್ಮನಲ್ಲಿ ಭೇದ ಬರಲಿಕ್ಕೆ ಸಾಧ್ಯ ಉಂಟಾ ಶುನಿಚೈವ ಶ್ವಪಾಕೇಶ ಪಂಡಿತತ್ವದರ್ಶಿನಃ ಅಥವಾ ಪಂಡಿತ ಸಮದರ್ಶಿನ ಅಂಥೇಳಿ ಗೀತೆಯಲ್ಲಿ ಕೂಡ ಬರ್ತದೆ ಭಗವದ್ಗೀತೆಯಲ್ಲಿ ಗೀತಾಚಾರನವಾಣಿ ಇದರಲ್ಲೂ ಒಂದೇ ಥರದಾಗಿರತಕ್ಕಂತಹ ಆತ್ಮಸ್ವರೂಪವನ್ನೇ ಕಾಣ್ತಾನೆ ಜ್ಞಾನ ಆದವನು ಶುನಿಚೈವ ಶ್ವಪಾಕೇಶ ಆ ನಾಯಿಯಲ್ಲಿಯೂ ಅಥವಾ ಬ್ರಾಹ್ಮಣೆ ಗವಿ ಹಸ್ತಿನಿ ಬ್ರಾಹ್ಮಣನಲ್ಲಿಯೂ ಗೋವಿನಲ್ಲಿಯೂ ಆನೆಯಲ್ಲಿಯೂ ಶನಿ ಚೈವ ಶ್ವಾಕೇಜ ಆ ನಾಯಿಯಲ್ಲಿಯೂ ಅಥವಾ ಚಾಂಡಲ್ಲಿಯೂ ಎಲ್ಲರಲ್ಲಿಯೂ ಸಮದರ್ಶಿಗಳಾಗಿರ್ತಾರೆ ಜ್ಞಾನಿಗಳಾದವರು ಅಂದರೆ ಅದರೊಳಗಿರುವ ಶುದ್ಧ ಚೈತನ್ಯ ಒಂದೇ ಎನ್ನುವ ಭಾವವನ್ನು ಉಳ್ಳವರಾಗಿರ್ತಾರೆ ಹ್ಞೂ ಅಂಥೇಳಿ ಹಾಗಾಗಿ ಪ್ರತ್ಯವಸ್ತುನಿ ನಿಸ್ತರಂಗ ಸಹಜಾನಂದಾವಬೋಧಾಂಬುಧೌ ವಿಪ್ರೋಯಂ ಶ್ವಪಚೋಯ್ ಇತ್ಯಾ ಮಹಾನ್ ಕೋ ಅಯಂ ವಿಭೇದ ಭ್ರಮಃ ಅಂತಹ ಭ್ರಮೆ ಹೇಗೆ ಉಂಟಾಗಲಿಕ್ಕೆ ಸಾಧ್ಯ ಆಯಿತು ಇವನು ಶ್ವಪಚ ಇವನು ವಿಪ್ರ ಎನ್ನತಕ್ಕಂತಹ ಭೇದ ಅಂಥೇಳಿ ಪ್ರಶ್ನೆ ಆಗ ಚಾಂಡಾಲ ರೂಪಿಯಾದ ಶ್ರೀ ಶಿವನ ಮಾತಿಗೆ ಶಂಕರಾಚಾರ್ಯ ರೀತಿ ಉತ್ತರ ಕೊಡ್ತಾರೆ ಜಾಗ್ರತ್ಸ್ವನಸು ಶುಕ್ತಿ ಸ್ಫುಟತ ರಾಜ ಸಂವಿೃಂಭತೆ ಯಾ ಬ್ರಹ್ಮದಿಂತತನುಷ ತನುಷು ಪ್ರೋತೀ ಸೈವಾಹಂ ಚ ದೃಶ್ಯವಸ್ತುತಿ ದೃಢ ಪ್ರಜ್ಞಾಪಿಸ್ತಿ ಚೇತ್ ಚಾಂಡಾಸ್ತ ಸತ್ತು ಸ್ತು ಗುರುರಿತಾ ಮನೀಷ ಮಮ್ಮ ಅಂತೇಳಿ ಮೊದಲ ಶ್ಲೋಕ ಇದು ಮೊದಲಿನ ಸಂಭಾಷಣೆ ಇಷ್ಟರವರೆಗಿಂದು ಈಗ ಮನೀಷಾ ಮಾಮಾ ಅನ್ನತಕ್ಕಂಥ ಮನೀಷಾ ಪಂಚಕದ ಮೊದಲನೆಯ ಶ್ಲೋಕ ಇಷ್ಟರಗೆ ಹೇಳಿದ್ದು ಅವರ ಒಂದು ಪ್ರಸಂಗ ಈ ಸಂದರ್ಭ ಯಾವುದು ಅಂತೇಳಿ ಹೇಳಿದ್ದೆ ಇಲ್ಲಿ ಸತ್ಯಚಾರ್ಯ ಗಮನೆ ಕಾದಚಿನ್ ಮುಕ್ತಿ ಕಾಶೀಕ್ಷೇತ್ರ ಪ್ರತಿ ಸಹ ಗೌರ್ಯ ಮಾರ್ಗೇ ಶಂಕರ ಇದೆಲ್ಲ ಅನುಷ್ಟುಪ್ಸ್ ಅಂತ್ಯವೇಷಧರ ದೃಷ್ಟ್ ಗಚ್ಚ ಗಚೇತಿ ಚಾಬ್ರವೀತ್ ಶಂಕರ ಸೋಪಿ ಚಾಂಡಾಸ್ತ ಪುನಃ ಪ್ರಾಹ ಶಂಕರ ಅನುಷ್ಟುಪ್ಚಂದಿಲ್ದಂತರ ಅನ್ನಮಯದ ಚೈತನ್ಯಮೇ ಚೈತನಿಯ ಧ್ವಜವರ ದೂರೀಕರ್ತು ವಾಂಛಸಿ ಕಿಂ ಬ್ರೋಹಿ ಗಚ್ಚಗಚ್ಚೇತಿ ಇದು ಆರ್ಯಾವೃತ್ತದಲ್ಲಿದೆ ಆಮೇಲೆ ಕಿಂಗಾ ಮಣಿ ಬಿಂಬಿದೆ ಎಂಬರಮಣ ಬಿಂಬಿದೆ ಎಂಬರಮಣ ಅಂಬರಮಣಿ ಯಾರು ಸೂರ್ಯ ಅಂಥೇಳಿ ದಿನಕರ ದಿನಮಣಿ ಅಂತೇಳ ಹಾಗೆ ಅಂಬರಮಣಿ ಆಕಾಶಕ್ಕೆ ಮಣಿ ಅಂತಿರುವವರು ಸೂರ್ಯ ಕಿಂಗಾ ಮಣಿ ಬಿಂಬಿತೆಯ ಎಂಬರಮಣ ಚಾಂಡಾಲಟಿ ಪಯ ಅಂತೇಳಿ ಹ್ಞೂ ಮೂರು ನಾಲ್ಕು ಐದು ಹತ್ತೊಂಬತ್ತು ಅಕ್ಷರಗಳದ್ದು ಇದು ಶಾರ್ದೂಲವಿಕ್ರೀಡಿತ ವೃತ್ತದಲ್ಲಿದೆ ಸೂರ್ಯಾಶ್ವೈರ್ಮ ಸಜ್ ತಥಾ ಸ ಗುರವ ಶಾರ್ದೂ ಲವಿಕ್ರೀಡಿತಂ ಆ ಚಂದಸ್ನಲ್ಲಿದೆ ಅದರ ನಂತರ ಈಗ ಮನೀಷ ಪಂಚಕ ಶುರುವಾಗ್ತದೆ ಇದರಲ್ಲಿ ಜಾಗ್ರತ್ ಸ್ವಪ್ನ ಸುಷುಪ್ತಿ ಸುಸ್ಫುಟತ ರಾಜ ಸಂಜೃಂಭತೆ ಸೂರ್ಯಾಶ್ವೈರ್ಮಸಜಾ ಸಗುರವ ಶಾರ್ದೂಲವಿಕ್ರೀಡಿತಂ ಅದೇ ಇದು ಕೂಡ ಶಾರ್ದೂಲವಿಕ್ರೀಡಿತ ವೃತ್ತದಲ್ಲಿ ಇದೆ ಹತ್ತೊಂಬತ್ತಕ್ಷರದ್ದು ಏನಂತ ಹೇಳ್ತಾರೆ ಶಂಕರಾಚಾರ್ಯರು ಈ ಭೇದವು ಹೇಗಿರಲಿಕ್ಕೆ ಸಾಧ್ಯ ಅಂತೇಳಿ ಚಾಂಡಾಲ ಪ್ರಶ್ನೆ ಶಿವರೂಪಿ ಚಾಂಡಾಲ ರೂಪಿಯಾದ ಶಿವ ಶಂಕರರಿಗೆ ಪ್ರಶ್ನೆ ಮಾಡುವಂಥದ್ದು ಅದಕ್ಕೆ ಹೇಳ್ತಾರೆ ಜಾಗೃತ್ ಸ್ವಪ್ನಸುಷುಪ್ತಿಷು ಸ್ಫುಟತರ ಯಾ ಸಂವಿತ್ ಉಜ್ಜೃಂಭತಿ ಯಾವ ಒಂದು ಶುದ್ಧ ಪ್ರಜ್ಞೆ ಅಥವಾ ಜ್ಞಾನವು ಯಾ ಸಂವಿತ್ ಸಂವಿತ್ ಅಂದರೆ ಶುದ್ಧ ಪ್ರಜ್ಞೆ ಅಂತೇಳಿ ಶುದ್ಧವಾದ ಜ್ಞಾನ ಪ್ರಜ್ಞೆ ಇದು ಜಾಗೃತ್ ಸ್ವಪ್ನ ಸುಸು ಸುಷುಪ್ತಿಷು ಸ್ಫುಟತರ ನನ್ನ ಎಚ್ಚರ ಕನಸು ನಿದ್ರೆಯ ಎಲ್ಲ ಅನುಭವಗಳನ್ನು ಪ್ರಕಾಶಪಡಿಸ್ತದೆಯೋ ಯಾವ ಒಂದು ಶುದ್ಧ ಪ್ರಜ್ಞೆಯು ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತೇದ ಅಂತಹ ಯಾವ ಶುದ್ಧ ಪ್ರಜ್ಞೆಯು ನನ್ನ ಎಚ್ಚರ ಕನಸು ನಿದ್ರೆಯ ಎಲ್ಲ ಅನುಭವಗಳನ್ನು ಪ್ರಕಾಶಪಡಿಸ್ತದೆಯೋ ಯಾವುದು ಯಾವ ಬ್ರಹ್ಮಾಧಿ ಪಿಪೀಲಿ ಕಾಂತ ತನುಷು ಪ್ರೋತ ಹಾಗೂ ಯಾವ ಈ ಶುದ್ಧ ಚೈತನ್ಯವು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಯಾ ಬ್ರಹ್ಮಾದಿ ಪಿಪೀಲಿಕಾ ಅಂತ ತನುಷು ಇರುವೆಯವರೆಗಿನ ಪಿಪೀಲಿಕಾ ಅಂದರೆ ಇರುವೆ ಪಿಪೀಲಿಕಾ ಅಂತ ಬ್ರಹ್ಮ ಆದಿ ಬ್ರಹ್ಮನಿಂದ ತೊಡಗಿ ಇರುವೆಯ ವರೆಗೂ ತನುಷು ಎಲ್ಲ ಶರೀರಗಳನ್ನು ಕೂಡ ಸಚೇತನಗೊಳಿಸ್ತಾ ಇದೆಯೋ ತನುಷು ಜಗತ್ ಸಾಕ್ಷಿಣಿ ಪ್ರೋತವಾಗಿದೆ ಅಂದರೆ ಓತಪ್ರೋತವಾಗಿದೆ ಅಂತೇಳಿದರೆಲ್ಲ ವ್ಯಾಪ್ತವಾಗಿ ಸಚೋ ಸಚೇತನಗೊಳಿಸ್ತಾ ಇದೆಯೋ ಹಾಗೂ ಇಡೀ ವಿಶ್ವಕ್ಕೆ ಸಾಕ್ಷಿಯಾಗಿದೆಯೋ ಯಾವ ಶುದ್ಧ ಪ್ರಜ್ಞೆ ವಿಶ್ವಪ್ರಜ್ಞೆ ಅಂತೇಳಿ ಹೇಳ್ತಾರೆ ಅದಕ್ಕೆ ವಿಶ್ವಮಸ್ತಿಷ್ಕ ಅಂತೇಳಿ ಸಮಷ್ಟಿಜ್ಞಾನ ಆ ಶುದ್ಧ ಅರಿವೆ ನಾನು ಸೇವ ಅಹಂ ಸೈವಾಹಂ ನ ದೃಶ್ಯವಸ್ತ್ವಿತಿ ದೃಢ ಪ್ರಜ್ಞಾಪಿ ಯಸ್ತಿ ಆ ಅರಿವೆ ನಾನೇ ಹೊರತು ದೃಶ್ಯನಾಗಿ ಗೋಚರವಾಗುವ ದೇಹ ಪ್ರಾಣ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರಗಳು ನಾನಲ್ಲ ಎಂಬುದಾಗಿ ಯಾರಿಗೆ ದೃಢವಾದ ತಿಳುವಳಿಕೆ ಇದೆಯೋ ಅಹಂ ಸಾಹಂ ಆ ಜಗತ್ಸಾಕ್ಷಿಣೀಯಾದಂತಹ ಯಾವ ಸಂವಿತ್ ಶುದ್ಧ ಪ್ರಜ್ಞೆ ಇದೆಯೋ ಅದೇ ನಾನು ನೃಶ್ಯವಸ್ತುತಿ ಕಣ್ಣಿಗೆ ಕಾಣತಕ್ಕಂತಹ ವಸ್ತುಗಳು ಯಾವೋ ನಾನಲ್ಲೃಢ ಪ್ರಜ್ಞಾ ಅಸ್ತಿ ಚೇತ್ ಅಂತಹ ಪ್ರಜ ದೃಢವಾಗಿ ಆ ತಿರುವಳಿಕೆ ಯಾರಿಗೆ ಇದೆಯೋ ದೃಢವಾಗಿ ಇದೆಯೋ ಸ ತು ಅಂತಹ ವ್ಯಕ್ತಿ ಚಾಂಡಾಲನಾಗಿರಲಿ ಇಲ್ಲವೇ ಬ್ರಾಹ್ಮಣನಾಗಿರಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತೇಳಿ ಅವನೇ ನನ್ನ ಗುರು ಎಂಬುದಾಗಿ ನನ್ನ ನಿಶ್ಚಿತ ಅಭಿಪ್ರಾಯ ಸತು ದ್ವಿಜ ಅಸ್ತು ಗುರುಹು ಇತಿ ಏಷ ಮನೀಷ ಮಮ ಅವನೇ ಗುರು ಅಂಥೇಳಿ ನನ್ನ ನಿಶ್ಚಿತವಾದ ಅಭಿಪ್ರಾಯ ಅವನು ಚಾಂಡಾಲನೇ ಇರ್ಬೋದು ಬ್ರಾಹ್ಮಣನೇ ಇರ್ಬೋದು ಆದರೆ ಅವನಿಗೆ ಎಂಥ ಶುದ್ಧ ಪ್ರಜ್ಞೆ ಎಲ್ಲವನ್ನು ಜಾಗೃತಗೊಳಿಸ್ತಕ್ಕಂತಹ ಎಲ್ಲವನ್ನು ಸ್ವಕನಸಕ್ಕೆ ಕೊಂಡೋಗುವ ಎಲ್ಲವನ್ನು ಸುಷುಪ್ತಿಗೆ ಕೊಂಡೋಗತಕ್ಕಂತಹ ಯಾವ ಶುದ್ಧ ಪ್ರಜ್ಞೆ ಎಲ್ಲ ಅನುಭವಗಳನ್ನು ಪ್ರಕಾಶಪಡಿಸ್ತಕ್ಕಂಥದ್ದು ಎಲ್ಲ ಅವಸ್ಥೆಗಳಲ್ಲಿಯೂ ಹಾಗೆಯೇ ಯಾವ ಒಂದು ಶುದ್ಧ ಚೈತನ್ಯವು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೆ ಎಲ್ಲ ಶರೀರಗಳನ್ನು ಸಚೇತನಗೊಳಿಸ್ತಾ ಇದೆಯೋ ಹಾಗೆ ಇಡೀ ವಿಶ್ವಕ್ಕೆ ಸಾಕ್ಷಿಯಾಗಿದೆಯೋ ಅಂತಹ ಶುದ್ಧವಾದ ಅರಿವೇ ನಾನು ಹೊರತು ಕಣ್ಣಿಗೆ ಪಂಚೇಂದ್ರಿಯ ಿಂದ ಕೂಡಿದಂತಹ ಈ ಪಂಚ ಪ್ರಾಣಗಳಿಂದ ಕೂಡಿದ ಶರೀರ ಮನಸ್ಸು ಬುದ್ಧಿ ಅಹಂಕಾರಗಳಿಂದ ಕೂಡಿದಂತಹ ಈ ಶರೀರ ನಾನಲ್ಲ ಆ ಶುದ್ಧ ಪ್ರಜ್ಞೆಯೇ ನಾನು ಎಂಬುದಾಗಿ ಯಾರಿಗೆ ದೃಢವಾದ ತಿಳುವಳಿಕೆ ಇದೆಯೋ ಅಂತಹ ತಿಳುವಳಿಕೆಯುಳ್ಳಂಥವನು ಚಾಂಡಾಲನೇ ಆಗಿರಲಿ ಬ್ರಾಹ್ಮಣನೇ ಆಗಿರಲಿ ಅವನೇ ನನ್ನ ಗುರು ಅಂತೇಳಿ ನನ್ನ ಅಭಿಪ್ರಾಯ ನಿಶ್ಚಿತವಾದ ಅಭಿಪ್ರಾಯ ಆ ತಿಳುವಳಿಕೆ ಇದ್ದರೆ ಆಯಿತು ಅವನು ಶೋಪಚ ಇರ್ಬೋದು ಬ್ರಾಹ್ಮಣ ಇರ್ಬೋದು ವೈಶ್ಯ ಇರ್ಬೋದು ಶೂದ್ರ ಇರ್ಬೋದು ಯಾರೇ ಇರ್ಬೋದು ಅಂತಹ ತಿಳುವಳಿಕೆ ಅವನಲ್ಲಿದ್ದರೆ ಆತ್ಮ ಆತ್ಮಸ್ವರೂಪಿ ಅಂತೇಳಿ ತಿಳುವಳಿಕೆ ಯಾರಿಗಿದೆಯೋ ಯಾರು ಆತ್ಮಜ್ಞಾನಿಯೋ ಯಾರು ಬ್ರಹ್ಮಜ್ಞಾನಿಯೋ ಅವನೇ ನನ್ನ ಗುರು ಎಂಬುದಾಗಿ ನನ್ನ ನಿಶ್ಚಿತವಾದ ಅಭಿಪ್ರಾಯ ಅಂಥೇಳಿ ಇಲ್ಲಿ ಶಂಕರಾಚಾರ್ಯರು ಒಂದನೇ ಶ್ಲೋಕದಲ್ಲಿ ಹೇಳ್ತಾರೆ ಮನೀಷಾ ಪಂಚಕಂ ಬಹಳ ಗೂಢವಾಗಿ ಬಹಳ ಗಾಢವಾಗಿದೆ ಬ್ರಹ್ಮೈವಾಹಿ ಜಗಚ ಸಕಲಂ ಚಿನ್ಮತ್ರ ವಿಸ್ತರಿತ ಚೈತದ ವಿದ್ಯೆಯ ತ್ರಿಗುಣಯ ಶೇಷಂ ಮಲ್ಪ ಯಸಾಮತಿ ಸುಖದರೆ ನಿತ್ಯೇ ಪರೇ ನಿರ್ಮಲೇ ಚಾಂಡಾಸ್ತು ಸು ೋಸ್ತು ಗುರುಷಾ ಮನೀಷ ಮಮ್ಮ ಬ್ರಹ್ಮೈವ ಅಹಂ ಇದ ಜಗತ್ ಸಕಲ ಚಿನ್ಮತ್ರ ವಿಸ್ತರಿತ ಯಾರಿಗೆ ನಾನು ತಾನೆ ಶಾಶ್ವತವು ಶ್ರೇಷ್ಠವು ನಿರ್ಮಲವೂ ಸುಖತರವೂ ಆದ ಪರಬ್ರಹ್ಮ ವಸ್ತುವೇ ಆಗಿರುವೆ ಅಂಥೇಳಿ ಹಾಗೂ ಆ ಚೈತನ್ಯವೇ ಇಡೀ ಜಗತ್ತಾಗಿ ವಿಸ್ತೃತವಾಗಿದೆ ಅಲ್ಲದೆ ಜಗತ್ತು ಎನ್ನುವುದು ಕೇವಲ ತನ್ನ ಮನಸ್ಸಿನಲ್ಲಿರುವ ಅವಿದ್ಯೆಯ ಮೂರು ಗುಣಗಳಿಂದ ಕಲ್ಪಿತವಾಗಿ ಸ್ವಪ್ನದಂತೆ ತೋರ್ತಾ ಇದೆ ಎಂಬುದಾಗಿ ಸ್ಪಷ್ಟವಾದ ಜ್ಞಾನವಿದೆಯೋ ಬ್ರಹ್ಮ ಅಹಂ ಇದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿ ಪರಬ್ರಹ್ಮಸ್ತುನದೇ ವಿಸ್ತಾರ ಇದು ಇತ್ತ ಯೃಢಾಮತಿ ಯಾವುದು ಸರ್ವಚದವಿಧ್ಯ ಇದೆಲ್ಲವೂ ಕೂಡ ಅವಿಧ್ಯೆಯ ತ್ರಿಗುಣಯ ಅಶೇಷ ಕಲ್ಪಿತ ಅವಿಧ್ಯೆಯಿಂದಲೇ ಇದೆಲ್ಲವೂ ಕೂಡ ಮಾಯಾ ತ್ರಿಗುಣ ತ್ರಿಗುಣಾತ್ಮಕವಾದಂಥ ಜಗತ್ತು ಎಲ್ಲ ಸಮಗ್ರವು ಅಶೇಷವಾಗಿಯೂ ಕೂಡ ಮಾಯ ಕಲ್ ಮಯ ಕಲ್ಪಿತ ನನ್ನಿಂದ ಕಲ್ಪಿಸಲ್ಪಟ್ಟಿದೆ ಅಂದರೆ ತನ್ನ ಮನಸ್ಸಿನಲ್ಲಿರುವ ಅವ್ಯೆಯ ಮೂರು ಗುಣಗಳಿಂದ ಕಲ್ಪಿತವಾಗಿ ಸ್ವಪ್ನದಂತೆ ತೋರ್ತಾ ಇದೆ ಎಂಬಂಥ ಸ್ಪಷ್ಟ ಜ್ಞಾನ ಯಾವನಿಗಿದೆಯೋ ಈ ಜಗತ್ತು ಎನ್ನುತಕ್ಕಂಥದ್ದು ಅಂತಹ ಮನುಷ್ಯನು ಇತ್ತಂ ಎಷ್ಟ ದೃಢಾಮತಿ ಸುಖತರೇ ನಿತ್ಯೇ ಪರೇ ನಿರ್ಮಲೇ ಸುಖತರವಾದಂತಹ ಶ್ರೇಷ್ಠವಾದಂತಹ ನಿತ್ಯ ಶಾಶ್ವತವಾದಂತಹ ನಿರ್ಮಲವಾದಂತಹ ಪರಬ್ರಹ್ಮ ವಸ್ತುವಿನ ಕುರಿತಾಗಿ ಯಾವ ಈ ರೀತಿಯಾದ ದೃಢವಾದ ಬುದ್ಧಿ ಇದೆಯೋ ಜ್ಞಾನವಿದೆಯೋ ಸ್ಪಷ್ಟವಾದ ಅಂಥವನು ಅಂತಹ ಮನುಷ್ಯನು ಚಾಂಡಾಲೋಸ್ತು ಸತು ಸತ್ತು ದ್ವಿಜೋ ವಸ್ತು ಅಂತ್ಯಜನಾಗಿರಲಿ ಇಲ್ಲವೇ ದ್ವಿಜನಾಗಿರಲಿ ಅವನು ನನ್ನ ಗುರು ಆಗಲು ಅರ್ಹನು ನನ್ನ ದೃಢ ಗುರು ಇತ್ಯೇಷ ಮನೀಷಾ ಮಮ ಇತಿ ಏಷಾ ಮನೀಷ ಮಮ ಇಂತಹ ಬುದ್ಧಿಯೇ ನನ್ನದು ಗುರು ಎಂಬುದಾಗಿ ಶ್ವನ್ನಶ್ವರಮೇ ವಿಶ್ವಮಖಿಲಂ ನಿಶ್ಚಿತ್ಯಚಾ ಗುರೋ ನಿತ್ಯಂ ಬ್ರಹ್ಮ ನಿರಂತರ ವಿಮೃಶತ ನಿವ್ಯಾಜಾಂಥತ್ಮನ ಭೂತಂ ಭಾವಿಚ ಚುಷ್ಕೃತ ಪ್ರದಹತಾ ಸಂವಿನ್ಮಯ ಪಾವಕೇ ಪ್ರಾರಬ್ಧಾ ಮನೀಶಾ ಮಮಾ ಎಂಬುದಾಗಿ ಮೂರನೇ ಶ್ಲೋಕ ಐದು ಶ್ಲೋಕಗಳಿವೆ ಇದರಲ್ಲಿ ಶಶ್ವತ್ ಇದೆಲ್ಲವೂ ಶಾರ್ದೂಲವಿಕ್ರೀಡಿತ ವೃತ್ತದಲ್ಲಿವೆ ಶಶ್ವತ ನಶ್ವರಮೇವ ವಿಶ್ವಮಖಿಲಂ ನಿಶ್ಚಿತ್ಯ ವಾಚಾ ಗುರೋ ಯಾವನು ತನ್ನ ಗುರು ನೀಡಿದ ಉಪದೇಶವನ್ನು ಮೇಲಿನ ಮೇಲೆ ಮನನ ಮಾಡಿ ಸಮಸ್ತ ಪ್ರಪಂಚವು ನಶ್ವರ ಹೊಂದುವ ಸ್ವಭಾವದ್ದೆಂದು ನಂತರ ಪ್ರತಿಕ್ಷಣವು ಮನಸ್ಸನ್ನು ಚೊಕ್ಕಟವಾಗಿ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ಸಮಾಧಾನತೆಯಿಂದ ನಿರಂತರವಾಗಿ ತನ್ನ ಸ್ವರೂಪವಾದ ಪರಬ್ರಹ್ಮವನ್ನು ವಿಮರ್ಶೆ ಮಾಡ್ತಾ ಇರ್ತಾನೋ ನಿತ್ಯಂ ಬ್ರಹ್ಮ ನಿರಂತರಂ ವಿಮರ್ಶತ ನಿರ್ವ್ಯಾಜ ಶಾಂತಾತ್ಮನ ಭಾವಿಚ ದುಷ್ಕೃತ ಪ್ರದಹತ ಸಂವಿತ್ ಮಯಾ ಪಾವಕೇ ಯಾವನು ನಾನು ಕಲ್ಮಷರಹಿತನು ಎಂಬ ಜ್ಞಾನಾಗ್ನಿಯಲ್ಲಿ ತಾನು ಹಿಂದೆ ಮಾಡಿದ ಅಥವಾ ಮುಂದೆ ಮಾಡಬಹುದಾದ ಪಾಪಕಾರ್ಯಗಳೆಲ್ಲವನ್ನು ಸುಟ್ಟು ಭಸ್ಮ ಮಾಡಿಕೊಂಡಿರುವನು ಸಂವಿನ್ ಸಂವಿತ್ ಮಯಾ ಪಾವಕೇ ಜ್ಞಾನಮಯವಾದ ಅಗ್ನಿಯಲ್ಲಿ ಪ್ರದಹತ ದುಷ್ಕೃತ ಭೂತಂ ಭಾವೀಚ ಹಿಂದೆ ಕಳೆದವಲ್ಲ ಹಾಗೆ ಮುಂದೆ ಆಗಲಿರುವ ದುಷ್ಕೃತಿಗಳನ್ನೆಲ್ಲ ಜ್ಞಾನಾಗ್ನಿಯಲ್ಲಿ ಯಾವನು ಸುಟ್ಟಿರುವನು ಸುಟ್ಟು ಭಸ್ಮ ಮಾಡಿಕೊಂಡಿರುವನು ಪ್ರಾರಬ್ಧಾಯ ಸಮರ್ಪಿ ಸ್ವಪು ಇಷಾ ಮನೀಷಾ ಮಮ್ಮ ಅಂತಹವನು ತನ್ನ ದೇಹದ ಯಾತ್ರೆಯನ್ನು ಪ್ರಾರಬ್ಧ ವಶಕ್ತಿ ನೀಡಿ ಬಿಟ್ಟಿರ್ತಾನೆ ಎಂಬುದು ನನ್ನ ತಿಳುವಳಿಕೆಯಾಗಿದೆ ಸ್ವಪುಹು ಪ್ರಾರಬ್ಧಾಯ ಸಮರ್ಪಿತ ಅಂದರೆ ಈ ಹಿಂದೆ ಮಾಡಿದ ಕರ್ಮದ ಫಲ ಯಾವುದು ಈಗ ಆರಂಭವಾಗಿದೆಯೋ ಫಲ ಕೊಡಲಿಕ್ಕೆ ಆರಂಭವಾದ ಕರ್ಮ ಮುಗಿಯುವವರೆಗೆ ನನ್ನ ಶರೀರ ಇರ್ತದೆ ಆ ಕರ್ಮದ ಫಲ ಯಾವುದಿದೆ ಈಗಾಗಲೇ ಕೊಡಲಿಕ್ಕೆ ಆರಂಭ ಆಗಿದೆ ಫಲ ಕೊಡಲಿಕ್ಕೆ ಅದು ಪ್ರಾರಬ್ಧ ಕರ್ಮ ಅಂತ ಅದು ಅದನ್ನು ಅನುಭವಿಸಲೇಬೇಕು ಆ ಫಲ ಮುಗಿಯುವವರಿಗೆ ಅದಕ್ಕಾಗಿಯೇ ನನ್ನ ಶರೀರ ಇದೆ ಅದರ ವಶದಲ್ಲಿ ಇದೆ ಅಂಥೇಳಿ ಯಾವನ ತಿಳುವಳಿಕೆ ಇದೆಯೋ ಹಿಂದಿನ ಪ್ರಾರಬ್ಧಕ್ಕಿಂತಲೂ ಹಿಂದಿನ ಸಂಚಿತ ಕರ್ಮಗಳಿರ್ಬೋದು ಅಥವಾ ಇನ್ನು ಮುಂದೆ ಆಗತಕ್ಕಂಥ ಆಗಾಮಿ ಅಥವಾ ಭಾವಿ ಕರ್ಮಗಳಿರ್ಬೋದು ಇವೆಲ್ಲ ಎರಡನ್ನೂ ಕೂಡ ಜ್ಞಾನ ಆಗ್ಮೇಲೆ ದಹಿಸ್ಕೊಂಡಿದ್ದಾನೆ ಆದರೆ ಕರ್ಮ ಒಂದು ಮಾತ್ರ ಈ ಶರೀರ ಪ್ರಾರಬ್ಧ ಕರ್ಮ ಮುಗಿಯುವವರೆಗೆ ಈ ಶರೀರ ಇರ್ತದೆ ಅಂಥೇಳಿ ಯಾವನ್ನು ಭಾವಿಸ್ತಾನು ಅದೇ ನಿಜವಾದ ಬುದ್ಧಿ ನಿಶ್ಚಿತವಾದ ಸತ್ಯವಾದ ಬುಧಿ ಅಂತೇಳಿ ನನ್ನ ತಿಳುವಳಿಕೆ ಅಂತೇಳಿ ಹೇಳ್ತಾರೆ ಶಂಕರಾಚಾರ್ಯ ಯಾತಿರ ದೇವತಾಹಿತ್ಯಂತಸ್ಫುಟಾ ಗೃಹ್ಯತೆ ಯಾಸ ಹೃದಯ ಕ್ಷದೇಹ ವಿಷಯ ಭಾಂತ ಸ್ವತೋ ಚೇತನ ताम् भाष्य पिहताल स्फूर्ति सदा भाव योगी निवृत मनसो हि गुरुरी मनीषा मम्रे या नरदेवता आहमति अहमती अत्य आहम स्फुटा गृह्य ಎಲ್ಲ ಗಿಡ ಪ್ರಾಣಿ ಮನುಷ್ಯಾ ದೇವತೆಗಳಿಂದ ಯಾವುದು ನಾನು ನಾನು ಇವುದಾಗಿ ಗ್ರಹಿಸಲ್ಪಡ್ತಾ ಇದೆಯೋ ಪ್ರತಿಯೊಂದು ಕೂಡ ಗಿಡವೂ ಕೂಡ ಮನುಷ್ಯನೂ ಕೂಡ ಪ್ರಾಣಿಯೂ ಕೂಡ ನಾನು ಪ್ರಿಯನ್ನು ಹೇಗೆ ಗ್ರಹಿಸ್ತಾ ಈ ಎಲ್ಲ ದೇವತೆಗಳಿಂದ ಇರ್ಬೋದು ಮನುಷ್ಯರಿಂದಿರ್ಬೋದು ಪ್ರಾಣಿಗಳಿಂದ ಇರ್ಬೋದು ಗಿಡಗಳಿಂದ ಇರ್ಬೋದು ಯಾವುದು ನಾನು ನಾನಂತೂ ಗ್ರಹಿಸಲ್ಪಡ್ತಾ ಇದೆ ಅದೇ ಆತ್ಮವಸ್ತು ಅಂತೇಳಿ ಹಾಗೂ ಸ್ವತಃ ನಿರ್ಜೀವವಾದಂತಹ ದೇಹ ಇಂದ್ರಿಯ ಮನಸ್ಸು ವಿಷಯಗಳು ಯಾವುದರ ಸಾನ್ನಿಧ್ಯದಿಂದಾಗಿ ಚೈತನ್ಯವನ್ನು ಪಡೆದು ಕಾರ್ಯ ಮಾಡಲಾರಂಭಿಸ್ತವೆಯೋ ಯದ್ಭಾಸ ಹೃದಯಾಕ್ಷ ದೇಹ ವಿಷಯ ಭಾಂತಿ ಸ್ವತಃ ಚೇತನಾ ಅಚೇತನಾ ಸ್ವತಃ ಅಚೇತನವಾಗಿರ್ತಕ್ಕಂಥ ಜಡವಾಗಿರ್ತಕ್ಕಂತಹ ಈ ಯಾವುದು ಇಂದ್ರಿಯಗಳು ದೇಹ ವಿಷಯಗಳು ಇತ್ಯಾದಿಗಳು ಯಾವುದರ ಸಾನ್ನಿಧ್ಯದಿಂದಾಗಿ ಅದ್ಭಾಸ ಯಾವುದರ ಬೆಳಕಿನಿಂದಾಗಿ ಭಾಂತಿ ಬೆಳಗುತ್ತಾವೆಯೋ ಹಾಗೂ ತಾಂ ಭಾಷ್ಯೈಹಿ ಪಿಹಿತಾರ್ಕಮಂಡಲ ನಿಭಾಂ ಸ್ಫೂರ್ತಿಂ ಸದಾಭಾವಯನ್ ಸೂರ್ಯನು ಹೇಗೆ ಮೋಡಗಳಿಂದ ಮರೆಯಾದರೂ ಪ್ರಕಾಶಿಸುತ್ತಾ ಇರ್ತಾನೋ ಹಾಗೆಯೇ ಪ್ರಕೃತಿಯ ಹಿಂದೆ ಬೆಳಗುತ್ತಾ ಇರತಕ್ಕಂತಹ ಆತ್ಮತತ್ವವನ್ನು ಯಾವ ಯೋಗಿಯೂ ತನ್ನ ಪ್ರಶಾಂತವಾದ ಮನಸ್ಸಿನಿಂದ ಸದಾ ಕಾಲವು ಇರ್ತಾನೋ ಅದು ತೋರದೇ ಇದ್ದರೂ ಕೂಡ ಹೇಗೆ ಸೂರ್ಯನು ಮೋಡದಿಂದ ಮುಚ್ಚಿದರೂ ಕೂಡ ಪ್ರಕಾಶಿಸ್ತಾ ಇರ್ತಾನೋ ಅದೇ ರೀತಿಯಲ್ಲಿ ಆತ್ಮವು ಇದೆ ಎಂಬುದಾಗಿ ಆ ಅವ್ಯಕ್ತವಾದ ಆತ್ಮತತ್ವವನ್ನು ಯಾವ ಯೋಗಿಯು ತನ್ನ ಪ್ರಶಾಂತವಾದ ಮನಸ್ಸಿನ ಸದಾಕಾಲವು ಧ್ಯಾನಿಸ್ತಾ ಇರ್ತಾನೋ ಎಲ್ಲ ಈ ಪ್ರಕೃತಿ ಮಾಯೆಯ ಹಿಂದೆ ಬೆಳಗ್ತಾ ಇರ್ತದೆ ಆತ್ಮತತ್ವವನ್ನು ಮೋಡದ ಹಿಂದೆ ಬೆಳಗುವ ಸೂರ್ಯನ ಈ ಆತ್ಮತತ್ವವನ್ನು ಯಾವನ್ನು ಧ್ಯಾನಿಸ್ತಾ ಇರ್ತಾನೋ ಸ್ಫೂರ್ತಿ ಸದಾ ಭಾವಯನ್ ಯೋಗಿ ನಿವೃತ ಮಾನಸೋ ಶಾಂತಚಿತ್ರಹ ಯೋಗಿಯು ಹಿ ಗುರು ಇಷ ಅಂತಹವನೇ ನನ್ನ ಗುರು ಎಂಬುದಾಗಿ ನನ್ನ ದೃಢ ಅಭಿಪ್ರಾಯ ಅಂತ ಶಂಕರಾಚಾರ್ಯ ಹೇಳ್ತಾರೆ ಇನ್ನು ಕೊನೆಯ ಶ್ಲೋಕ ಮನೀಷಾಪಕದಲ್ಲಿ ಯತ್ಸ್ಯಾಂ ಬುಧಿಲೇಷಲೇಷಕ್ರಾಧೋ ನಿೃತ ಯಚ್ಚಿತ್ ನಿತಾಂ ಪ್ರಶಾಂತಕಲನೆ ಲಬ್ಧ್ವಾ ಮುನಿ ನಿೃತ್ತ ಯಸ್ಸುಖಾಂ ಬುಧೋ ಗಲಿತಧೀರ್ಬ್ರಹನ ಬ್ರಹ್ಮವಿತ್ ಯ ಕಶ್ಚಿತ್ ಸಸುರೇಂದ್ರವಂದಿತಪದೋನು ನಮ್ಮ ಮನೀಷಾ ಮಮ ಅಂದರೆ ಯಾವ ಪರಬ್ರಹ್ಮದ ಚಿಂತನೆಯಿಂದ ಬರುವ ಆನಂದ ಸಮುದ್ರದ ಬಿಂದುಗಳಿಂದ ಯತ್ ಸೌಖ್ಯಾಂಬುಧಿ ಲೇಷಲೇಶತಃ ಯಾವ ಸೌಖ್ಯಾಂಬುಧಿ ಅಂದರೆ ಪರಬ್ರಹ್ಮದ ಚಿಂತನೆಯಿಂದ ಬರತಕ್ಕಂಥ ಪರಮಾನಂದ ಆತ್ಮಾನಂದ ಬ್ರಹ್ಮಾನಂದ ಸಮುದ್ರ ಅಂಬುಧಿ ಅದರ ಬಿಂದುಗಳಿಂದ ಲೇಷಲೇಷತ ಹನಿ ಹನಿಗಳಿಂದ ಕೂಡ ಇಮೇ ಶಕ್ರಾದಯೋ ನಿರ್ವೃತಃ ಈ ಇಂದ್ರಾದಿ ದೇವತೆಗಳು ಹ್ಞೂ ಶತಕ್ರತು ನೂರು ಸಾವಿರ ನೂರು ಅಶ್ವಿನಿಯಾಗ ಮಾಡಿದಂಥವ ಶತಕ್ರತುವ ಶಕ್ರ ಅಂಥೇಳಿ ಇಂದ್ರಾದಿ ದೇವತೆಗಳು ಆನಂದಭರಿತರಾಗಿದ್ದಾರೋ ನಿರ್ವೃತ್ತ ಯಿತ್ತೇ ನಿತರಾಂ ಪ್ರಶಾಂತಕಲನೆ ಲಧ್ವಾ ಮುನಿ ನಿರ್ವೃತಃ ಯಾವ ಪರಬ್ರಹ್ಮತತ್ವವನ್ನು ಅತ್ಯಂತ ಪ್ರಶಾಂತಿಯನ್ನು ಪಡೆದ ತನ್ನ ಚಿತ್ತದಲ್ಲಿ ನಿಲ್ಲಿಸಿ ಮುನಿಯಾದವನು ಅತಿ ಶ್ರೇಷ್ಠವಾದ ಆನಂದವನ್ನು ಪಡೆಯಿತಾನು ಯಸ್ಮಿನ್ ನಿತ್ಯ ಸುಖಾಂಬುಧೌ ಗಲಿತ ಧೀಹಿ ಬ್ರಹ್ಮೀವ ನ ಬ್ರಹ್ಮವೀತ್ ನಿತ್ಯಾನಂದವನ್ನು ಕೊಡತಕ್ಕಂಥ ಯಾವ ಪರಬ್ರಹ್ಮನಲ್ಲಿ ತನ್ನ ಬುದ್ಧಿಯನ್ನು ಹರಿಸಿ ಬ್ರಹ್ಮವೇತ್ತನು ಬ್ರಹ್ಮನೇ ಆಗ್ತಾನ ಕೇವಲ ಬ್ರಹ್ಮವಿತ ಅಲ್ಲ ಬ್ರಹ್ಮವೇತ್ರ ಮಾತ್ರ ಬ್ರಹ್ಮವನ್ನು ಹರಿತವನಲ್ಲವನು ಬ್ರಹ್ಮನೇ ಹೇಗೆ ಆಗ್ತಾನೋ ಅವನು ಬ್ರಹ್ಮವನ್ನು ಬಲ್ಲವನು ಯಃ ಕಶಚತ್ ಸ ಸುರೇಂದ್ರ ವಂದಿತ ಪದೋ ನೂನಂ ಮನೀಷಾ ಆ ಪರಬ್ರಹ್ಮ ಸ್ವರೂಪನಾದವನು ಯಾವನೇ ಆಗಿರಲಿ ಅವನು ದೇವೇಂದ್ರನಿಂದ ನಮಸ್ಕರಿಸಲ್ಪಡಲು ಅರ್ಹವಾದ ಪಾದಗಳುಳ್ಳವನು ಯಃ ಕಶ್ಚಿತ್ ಸಹ ಸುರೇಂದ್ರ ವಂದಿತ ಪದ ನೂನಂ ಮನೀಷಾ ಮಮ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಅಂಥೇಳಿ ನನ್ನ ಅಭಿಪ್ರಾಯ ಈ ವಿಚಾರ ಖಂಡಿತವಾಗಿಯೂ ಹೌದು ಅಂತೇಳಿ ನನ್ನ ನಿಶ್ಚಯಾತ್ಮಕವಾದ ಬುದ್ಧಿ ಅಂಥೇಳಿ ಈ ಮನೀಷ ಆಪಂಚಕದ ಕೊನೆಯ ಶ್ಲೋಕ ಇದು ಮನೀಷಪಂಚಕಂ ಆತ್ಮನ ಸ್ವರೂಪ ಪರಬ್ರಹ್ಮದ ಸ್ವರೂಪ ಇದರ ನಮ್ಮ ಯಥಾರ್ಥ ಸ್ವರೂಪ ಸ್ವರೂಪ ನಮ್ಮ ನಿಜವಾದ ರೂಪ ಯಾವುದು ಹೊರಗೆ ತೋರ್ತಕ್ಕಂಥದ್ದಲ್ಲ ಅದರೊಳಗೆ ಇರತಕ್ಕಂಥ ಅಂದರೆ ಅದನ್ನು ಅದರ ಹಿಂದೆ ಇರ್ತಕ್ಕಂಥ ಅವ್ಯಕ್ತವಾದ ಶಕ್ತಿ ಯಾವುದಿದೆ ಅದು ಅದೇ ನಾನು ಇದಲ್ಲ ಕಣ್ಣಿಗೆ ತೋರ್ತಕ್ಕಂಥದ್ದಲ್ಲ ಅಂಥೇಳಿ ಇಲ್ಲಿ ಅಭಿಪ್ರಾಯ ಇದೆ ಇನ್ನು ಮುಂದಿನದು ಧನ್ಯಾಷ್ಟಕಂ ನಾಳೆ ದಿವಸ ಧನ್ಯಾಷ್ಟಕಂ ಎಂಟು ಶ್ಲೋಕಗಳು ಅದನ್ನು ನಾಳೆ ದಿವಸ ನೋಡೋಣ ಆ ಬಳಿಕ ಗುರುಭಕ್ತಿ ಸ್ತೋತ್ರಂ ಇದೆ ಹೀಗೆ ಇವೆಷ್ಟನ್ನು ನೋಡಿದರೆ ನಾವು ಶಂಕರ ಶಂಕರ ಆದಿಶಂಕರ ಪ್ರಕ್ರಿಯೆಗಳನ್ನ ನೋಡಿದಾಗ ಆಗ್ತದೆ ಧನ್ಯಾಷ್ಟಕಂ ಗುರುಭಕ್ತಿ ಸ್ತೋತ್ರ ಇಲ್ಲಿಗೆ ಇವತ್ತಿನ ಮನೀಷಾ ಪಂಚಕಂ ವ್ಯಾಖ್ಯಾನ ಇದನ್ನು ಮುಕ್ತಾಯಗೊಳಿಸೋಣ ಮಂಗಲವನ್ನು ಪಾಳೋಣ ಹರಿ ರಾಮ ಶ್ರೀ ಓಂ ತತ್ಸತ್